ತಂತ್ರಸಾರದಲ್ಲಿ ಒಂದು ಮಾತನ್ನ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಎಷ್ಟು ಅಕ್ಷರಗಳಿವೆಯೋ ಅಷ್ಟು ಪರಮಾತ್ಮನ ರೂಪಗಳಿವೆ ಅ ನಾವು ಬಳಸುವಂತಹ ಎಲ್ಲಾ ಮಾಸಗಳೂ ಕೂಡ ಐವತ್ತೊಂದು ಅಕ್ಷರಗಳಲ್ಲಿ ಬರುತ್ತದೆ ಅ ಪ್ರಾರಂಭ ಮಾಡಿಕೊಂಡು ಕ್ಷವರೆಗೆ ಅಂತಹ ಅಕಾರವನ್ನ ಆರಂಭ ಮಾಡಿಕೊಂಡು ಕ್ಷರದವರೆಗೆ ಇರತಕ್ಕಂಥವುಗಳು ಏನು ಉಂಟೋ ಅವುಗಳೆಲ್ಲವೂ ಕೂಡ ಪರಮಾತ್ಮನನ್ನೇ ಕೊಂಡಾಡತ್ತೆ ಒಂದೊಂದು ಅಕ್ಷರವೂ ಒಂದೊಂದು ರೂಪಿಯಾದ ಪರಮಾತ್ಮನನ್ನ ಕೊಂಡಾಡುತ್ತದೆ ನಾವು ಏನೇ ಹರಿದು ಹುಡಿಬಹುದು ಏನೇ ಮಾತಾಡಬಹುದು ಸಂಸ್ಕೃತದಲ್ಲಿಯೋ ಬೇರೆ ಭಾಷೆಯಲ್ಲಿಯೋ ಆದರೆ ಈ ಐವತ್ತೊಂದು ಅಕ್ಷರ ಬಿಟ್ಟು ಬೇರೆ ಮಾತಾಡ್ಲಿಕ್ಕಾಗುವುದಿಲ್ಲ ಆ ಐವತ್ತೊಂದು ಅಕ್ಷರಗಳು ಐವತ್ತೊಂದು ರೂಪಿಯಾದ ಭಗವಂತನನ್ನು ಕೊಂಡಾಡುತ್ತದೆ ಅಂತ ನಾವು ಪ್ರತಿನಿತ್ಯ ಮಾತ್ರಕಾನ್ಯಾಸವನ್ನ ಮಾಡುವಾಗ ಅನುಸಂಧಾನ ಮಾಡಿದರೆ ಆ ಭಗವಂತನನ್ನ ಹೇಳುವ ಶಬ್ದಗಳನ್ನ ಬೇರೆ ಕಡೆಗೆ ಬಯಸಿದ ಪಾಪವನ್ನ ಕಳೆದುಕೊಳ್ಳಬಹುದು ದೇವರನ್ನೇ ಹೇಳಿಕೊಡುವ ಶಬ್ದಗಳು ಎಲ್ಲಾ ಶಬ್ದಗಳು ನಾವು ಬೇರೆ ಕಡೆಗೆ ಬಳಸೋದೇ ತಪ್ಪು ಆದರೆ ಬಳಸುತ್ತೇವೆ ಅನಿವಾರ್ಯವಾಗಿ ಕನಿಷ್ಠ ಪಕ್ಷ ನಾವು ಮಾತೃಕಾನ್ಯಾಸ ಮಾಡುವಾಗ ಇಷ್ಟು ಅನುಸಂಧಾನ ಮಾಡಬೇಕು ಹಿಂದೆ ಮುಂದೆ ಏನೇನು ನಾವು ಮಾತಾಡಿದ್ದೇವೋ ಅಥವಾ ಮಾತಾಡುತ್ತೇವೋ ಆ ಎಲ್ಲಾ ಮಾತುಗಳಲ್ಲಿ ಬರುವ ಐವತ್ತೊಂದು ಅಕ್ಷರಗಳು ಈ ಐವತ್ತೊಂದು ರೂಪಿಯಾದ ಪರಮಾತ್ಮನನ್ನು ಕೊಂಡಾಡುತ್ತದೆ ಅಂತ ಒಂದ್ಸಲ ಆದರೂ ಕಾಮನ್ ಆಗಿ ನಾವು ಎಲ್ಲಾ ಮಾತುಗಳಿಗೆ ಸೇರಿಸಿ ಅನುಸಂಧಾನ ಮಾಡಿದರೂ ನಮಗೆ ಪುಣ್ಯ ಬರುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ ಈ ಐವತ್ತೊಂದು ಅಕ್ಷರಗಳಲ್ಲಿ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಎನ್ನುವುದಕ್ಕಾಗಿ ದೇವರಿಗೆ ಅಕ್ಷರಾಂಶು ಅಕ್ಷರ ಅಂತ ದೇವರಿಗೆ ಯಾಕೆ ಕರೀತಾರೆ ಅಕ್ಷರ ಇದು ಮೊದಲನೇ ಆಕ್ಷನ್ ಇದು ಕೊನೆಯ ಆಕ್ಷನ್ ಅಕ್ಷ ಅಂದ್ರೆ ಅ ಹಿಡಿಕೊಂಡು ಕ್ಷವರೆಗಿರುವ ಎಲ್ಲ ಅಕ್ಷರಗಳಿಗೆ ಅಕ್ಷ ಅದರೊಳಗೆ ರಮಮಾಣನಾದವನು ಸಂತೋಷ ಪಡುವವನು ಬೇರದು ಆದ್ದರಿಂದ ಅವನಿಗೆ ಅಕ್ಷರ ಅಂತ ಅಕ್ಷರ ಅಕ್ಷರ ಅನ್ನುವ ಹೆಸರು ಬಂದದ್ದೇ ಈ ಕಾರಣಕ್ಕೆ ಅಕ್ಷರ ಅಂತ್ಯಾ ಕರಿತಾರೆ ಎರಡು ಕಾರಣ ಒಂದು ಕ್ಷರ ಅಂದ್ರೆ ನಾಶ ಅಕ್ಷರ ಅಂದ್ರೆ ಎಂದಿಗೂ ನಾಶವಾಗುವುದಿಲ್ಲ ವರ್ಣಗಳಿಗೆ ನಾಶ ಇಲ್ಲ ಅವು ನಿತ್ಯ ಎನ್ನುವುದಕ್ಕಾಗಿಯೂ ಅಕ್ಷರ ಅಂತಾರೆ ಇನ್ನೊಂದು ಅಕ್ಷರ ಅಂದ್ರೆ ಅ ಹಿಡಿದುಕೊಂಡು ಕ್ಷವರೆಗೆ ಇದ್ದದ್ದು ಆದ್ದರಿಂದ ಅದಕ್ಕೆ ಅಕ್ಷರ ದೇವರು ಅದಕ್ಕಾಗಿಯೇ ಅಕ್ಷರ ಅಕಾರವನ್ನ ಆರಂಭ ಮಾಡಿಕೊಂಡು ಕ್ಷದವರೆಗೆ ಇರುವ ಎಲ್ಲ ವರ್ಣಗಳಲ್ಲಿ ರ ಅಂದ್ರೆ ರಮಮಾಣನಾದವನು ಸಂತೋಷ ಪಡುವವನು ಅವನಿಗೆ ಅಕ್ಷರ ಅಂತ ತಿಳಿತಾನೆ ಇರಲಿ ಹೇಳಬೇಕಾದದ್ದು ಒಂದೊಂದು ಅಕ್ಷರ ಇದು ಒಂದೊಂದು ರೂಪಿಯಾದ ಪರಮಾತ್ಮನನ್ನು ಹೇಳಿಕೊಡುತ್ತೆ ಅಂತ ಹೇಳ್ತಾರೆ ಅದರೊಳಗೆ ಯ ಎಂಬ ಅಕ್ಷರ ಯಾರನ್ನು ಹೇಳಿಕೊಡುತ್ತದೆ ಯಜ್ಞ ನಾಮಕನಾದ ಪರಮಾತ್ಮನನ್ನು ಹೇಳಿಕೊಡುತ್ತದೆ ಅಂತ ಹೇಳಿದ್ದಾರೆ ಬಲಿ ಭಗೋ ಮನುರ್ಯಜ್ಞ ಎಂಬುದಾಗಿ ತಂತ್ರಧಾರದಲ್ಲಿ ಆಚಾರ್ಯರು ಹೇಳುವಾಗ ಯಂಬ ಅಕ್ಷರ ಯಜ್ಞನಾಮಕ ಅನ್ನುವುದು ಅಜ ಆ ಅಕ್ಷರದಿಂದಲೇ ಶುರುವಾಗುವ ಹೆಸರು ದೇವರಗಿದೆ. ಹಾಗೆ ಯ ಎಂಬ ಅಕ್ಷರ ಯಾರನ್ನು ಹೇಳಿಕೊಡುತ್ತದೆ ಯಜ್ಞ ನಾಮಕ ದೇವರನ್ನು ಹೇಳಿಕೊಡುತ್ತದೆ ಯ ಎಂಬ ಅಕ್ಷರ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಧಿಯೋ ಯೋ ನಃಃ ಪ್ರಚೋದಯ ಅನ್ನುವ ಕಡೆ ಏನಿದೆ ಯ ಪ್ರಚೋದ ಧಿಯೋ ಯೋ ನಃ ಅದು ಸಂಧಿಯಾಗಿದೆ ಅದನ್ನು ಬಿಡಿಸಿದಾಗ ಯ ಯಹ ನಚೋದಯ ಯಹ ಅಂದ್ರೆ ಯಾರಾದರೂ ಯಜ್ಞನಾಮಕನಾದ ಪರಮಾತ್ಮ ಹಾಗಾದರೆ ಎರಡು ಸಲ ಆವೃತ್ತಿ ಮಾಡಿಕೊಡೋದೇ ಯಹ ಯಾವನು ಯಹ ಯಜ್ಞನಾಮಕನಾದ ಪರಮಾತ್ಮನ ತಸದೇಹ ವಿಷಯ ನಿಯ ಪ್ರಚೋದಯ ಅಂತಹ ಯಜ್ಞನಾಮಕನಾದ ಭಗವಂತನಲ್ಲಿ ನನ್ನ ಬುದ್ಧಿ ಇರಲಿ ಲೌಕಿಕವಾದ ವಿಷಯಗಳ ಕಡೆಗೆ ನನ್ನ ಆಸಕ್ತಿ ಹೋಗುವುದು ಬೇಡ ಯಹಾಯ ಪರಮಾತ್ಮನೋ ಯಹ ಯಜ್ಞನಾಮಕನಾದ ಭಗವಂತನ ಅಂತಹ ಭಗವಂತನ ವಿಷಯದಲ್ಲಿ ನಹಾ ಜಿ ಪ್ರಚೋದಯ ನನ್ನ ಬುದ್ಧಿಯನ್ನ ಪ್ರೇರಿಸು ಅಥವಾ ಧೀ ಇತಿ ಕರ್ಮ ಅಂತ ವೈದಿಕ ನಿಘಂಟು ಧೀ ಎಂಬ ಶಬ್ದಕ್ಕೆ ಕರ್ಮ ಅಂತೂ ಅರ್ಥ ಇದೆ ಬರೀ ಬುದ್ಧಿ ಅಂತ ಅರ್ಥ ಇಲ್ಲ ಿ ಎಂಬ ಶಬ್ದಕ್ಕೆ ವೇದದ ಭಾಷೆಯಲ್ಲಿ ಕರ್ಮ ಅಂತೂ ಆಶ್ಚರ್ಯ ಸ್ವಾರಶ್ಯ ಆಗಿದೆ ನೋಡಿ ಇಂಟರ್ ರಿಲೇಷನ್ ಇದೆ ನಮ್ಮ ವೇದದಲ್ಲಿ ಬಹಳ ಸುಂದರವಾಗುತ್ತೆ ವೈದಿಕ ಸಾಹಿತ್ಯವೇ ಅತಿ ಅದ್ಭುತವಾಗುತ್ತೆ ಪ್ರಪಂಚದಲ್ಲಿ ಇಂತಹ ಸಾಹಿತ್ಯ ಏನೊಂದಿಲ್ಲ ಎಷ್ಟು ಸುಂದರವಾಗಿದೆ ಜಿ ಎಂಬ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ವೇದ ಹೇಳುತ್ತೆ ನಿಘಂಟು ಹೇಳುತ್ತದೆ ಕಷ್ಯಪರು ಹೇಳುತ್ತಾರೆ ಧೀಹಿ ಇತಿ ಕರ್ಮ ನಾಮ ಧಿ ಅನ್ನೋ ಶಬ್ದಕ್ಕೆ ಕರ್ಮ ಅಂತೂ ಅರ್ಥ ಅಂದ್ರೆ ನಮ್ಮ ವೈದಿಕ ಸಾಹಿತ್ಯ ನಮಗೇನು ಸೂಚನೆ ಮಾಡುತ್ತಿದೆ ಅಂದ್ರೆ ಕರ್ಮ ಹಾಗೂ ಜ್ಞಾನಗಳಿಗೆ ಲಿಂಕ್ ಇಲ್ಲದೇ ಇರಬಾರದು ನಮ್ಮ ಜ್ಞಾನ ಹಾಗೂ ಕರ್ಮಗಳು ಜೊತೆ ಜೊತೆಯಾಗಿ ಹೋಗುವ ವಸ್ತು ಹೀಗಾಗಿ ಒಂದೇ ಶಬ್ದಕ್ಕೆ ಎರಡು ಅರ್ಥ ಇದೆ ಧೀಹಿ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಜಿ ಅನ್ನುವ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಒಂದೇ ಜಿ ಎಂಬ ಶಬ್ದಕ್ಕೆ ಕರ್ಮ ಹಾಗೂ ಜ್ಞಾನ ಎಂಬ ಎರಡೂ ಅರ್ಥವನ್ನು ಬರೆಯುವಂತಹ ವೇದಿತ್ ಡಿಕ್ಷನರಿ ನಮಗೇನು ಸೂಚನೆ ಮಾಡ್ತಾ ಇದೆ ಅಂತಂದ್ರೆ ಜ್ಞಾನ ಹಾಗೂ ಕರ್ಮಗಳು ಬಿಡಲಾಗದ ವಸ್ತುಗಳು ಕರ್ಮದ ಹಿಂದೆ ಜ್ಞಾನ ಇರಲೇಬೇಕು ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಕರೋತಿ ತದೇವ ವೀರ್ಯವತ್ತರಂಪತಿ ಶ್ರದ್ಧಾ ವಿದ್ಯಾ ಇವುಗಳು ಹಿಂದೆ ಇದ್ದರೆ ಮಾತ್ರ ಆ ಕರ್ಮಕ್ಕೆ ಫಲ ಉಂಟು ಜ್ಞಾನವಿಲ್ಲದ ಕರ್ಮಕ್ಕೆ ಫಲ ಇಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಏನಾದರೇನು ದಾಸರ ಹಾಡಿದರಲ್ಲ ಜ್ಞಾನ ಬೇಕೇ ಜ್ಞಾನವಿಲ್ಲದೆ ಬರೀ ಕರ್ಮ ಪ್ರಯೋಜಕ ಅಲ್ಲ ಇದನ್ನ ಆ ಎಂಬ ಶಬ್ದಕ್ಕೇ ಜ್ಞಾನ ಧೀ ಎಂಬ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಹೇಳುವಾಗಲೇನೆ ಜ್ಞಾನ ಹಾಗೂ ಕರ್ಮಗಳಿಗೆ ಪರಸ್ಪರವಾಗಿರತಕ್ಕಂತಹ ಉಂಟು ಒಂದಕ್ಕೆ ಒಂದರಲ್ಲಿ ಅನ್ವಯವನ್ನ ಮಾಡಬೇಕು ಮೀಮಾಂಸಾಗ್ರಂಥದಲ್ಲಿ ಇರತಕ್ಕಂತಹ ಯಶಧಾತುರಿಗೆ ಯಾಂತ ಎಂಬ ಪ್ರತ್ಯಯಕ್ಕೆ ಭಾವನಾಂತರ್ಥ ಇದೆ ತ ಎಂಬ ಆಖ್ಯಾತ ಪ್ರತ್ಯಯದಿಂದ ಪ್ರತಿಪಾದ್ಯವಾದ ಭಾವನಾದಲ್ಲಿ ಸಾಧ್ಯತ್ವೇ ಅನ್ವಯ ಹೊಂದುವುದು ಯಾವುದು ಅಂದ್ರೆ ಯಾಗ ಅಂತ ಹೇಳುತ್ತಾರೆ ಭಾವನಾಧ್ಯ ಯಾಗ ಅನ್ವಯ ಏಕ ಪದೋಪಾತ್ತ ಪ್ರಮಾಣ ಪೂರ್ವಮೀನಾಂಸಾದಲ್ಲಿ ನಾವು ಕಾಣುತ್ತೇವೆ ಭಾವನಾದಲ್ಲಿ ಸಾಧ್ಯತ್ೇನ ಅನ್ವಯವನ್ನ ಯಾಗ ಹೊಂದುವುದಕ್ಕೆ ಒಂದೇ ಪದದಿಂದ ಎರಡನ್ನೂ ಹೇಳಿದ್ದೇ ಪ್ರಮಾಣ ಅಂತಂತಾರೆ ಆ ನಿಟ್ಟಿನಲ್ಲಿ ನಾವು ಕಂಡಾಗ ಜ್ಞಾನದಿಂದ ಸಾಧ್ಯವಾದದ್ದು ಕರ್ಮ ಜ್ಞಾನವಿಲ್ಲದೇ ಕರ್ಮ ಇಲ್ಲ ಅಲ್ಲಿಕ್ಕೇನು ಪ್ರಮಾಣ ಏಕಪದೋಪಾತತ್ವಂ ಪ್ರಮಾಣ ಜಿ ಎಂಬ ಒಂದೇ ಶಬ್ದದಿಂದಲೇ ಜ್ಞಾನವನ್ನು ಹೇಳಿದ್ದಾರೆ ಝಿ ಎಂಬ ಶಬ್ದದಿಂದಲೇ ಕರ್ಮವನ್ನು ಹೇಳಿದ್ದಾರೆ ಹಾಗಾದರೆ ಕರ್ಮ ಇದು ಜ್ಞಾನ ಬಿಟ್ಟು ಇಲ್ಲ ಅನ್ನುವುದನ್ನ ಆ ಶಬ್ದವನ್ನು ಬಳಸುವ ಕೋಶದ ಕ್ರಮದಲ್ಲಿಯೇ ನಾವು ಕಾಣಬಹುದು ಆದ್ದರಿಂದ ಇರಲಿ ನನಗೆ ಹೇಳಬೇಕಾದದ್ದು ಧಿ ಅನ್ನುವ ಶಬ್ದಕ್ಕೆ ಕರ್ಮ ಅಂತ ಅರ್ಥ ಇದೆ ಹಾಗಾದರೆ ನಹಾ ಧಿಯಹ ನಮ್ಮ ಕರ್ಮಗಳನ್ನ ಯಹಾಯಹ ಯಹ ಯಾವನು ಯಜ್ಞನಾಮಕ ಪರಮಾತ್ಮನೋ ತಂ ಅವನ ಪ್ರೀತಿಗಾಗಿ ಇವುಗಳನ್ನೆಲ್ಲ ಪ್ರೇರಿಸು ಯಜ್ಞಾರ್ಥ ಕರ್ಮ ಕರ್ಮ ಬರಬೇಕಲ್ಲ ಆ ಯಜ್ಞನಾಮಕನಾದ ಭಗವಂತನ ವಿಷಯದಲ್ಲಿ ನನಗೆ ಜ್ಞಾನವನ್ನೂ ಕೊಡು ಆ ಯಜ್ಞನಾಮಕನಾದ ಪರಮಾತ್ಮನಿಗಾಗಿಯೇ ನನ್ನ ಎಲ್ಲ ಕರ್ಮಗಳನ್ನೂ ಪ್ರಚೋದಿಸು ಪ್ರೇರಿಸು ಆ ಭಗವಂತನ ಪಾದಾರವಿಂದಗಳಿಗೆ ಈ ಎಲ್ಲ ಕರ್ಮಗಳನ್ನು ಸಮರ್ಪಿಸುವಂತೆ ಮಾಡು ಅಂತ ಆ ಪರಮಾತ್ಮನಿಗೆ ನೋಡಿ ಬರೀ ಧಿಯೋ ಯೋ ನ ಪ್ರಚೋದಯ ಇಷ್ಟರೊಳಗೆ ನಾವು ಇದನ್ನು ಕಾಣಬಹುದು ಯಹ ಯಹ ಯಾವನು ಯಜ್ಞನಾಮಕ ಪರಮಾತ್ಮನೋ ತು ಧ್ಯ ವಿಷಯ ನಹಾ ಧಿಯ ಪ್ರಚೋದಯ ಅಂತಹ ಯಜ್ಞನಾಮಕನಾದ ಭಗವಂತನ ವಿಷಯದಲ್ಲಿ ನಮ್ಮೆಲ್ಲ ಬುದ್ಧಿಯನ್ನು ಪ್ರೇರಿಸು ಅವನೇನ್ಸವನು ಯಜ್ಞನಾಮಕನಾದ ಪರಮಾತ್ಮ ಭಗವದ್ಗೀತೆಯನ್ನು ನೋಡಿ ಆ ಯಜ್ಞನಾಮಕನಾದ ಪರಮಾತ್ಮನ ಪ್ರೇರಣೆಯಿಂದಲೇ ನಾವು ಯಜ್ಞ ಮಾಡುವುದು ಆ ಯಜ್ಞನಾಮಕನಾದ ಭಗವಂತನೇ ನಮ್ಮಿಂದ ಯಜ್ಞ ಮಾಡಿಸುವವನು ಅವನು ಯಜ್ಞ ಮಾಡಿಸಿದರೆ ಅದರಿಂದ ದೇವತೆಗಳಿಗೆ ಸಂತೋಷವಾಗತ್ತೆ ದೇವತೆಗಳಿಗೆ ಸಂತೋಷವಾದರೆ ಮಳೆ ಸುರಿಸ್ತಾರೆ ಮಳೆ ಸುರಿಸಿದ್ರೆ ಬೆಳೆ ಬರುತ್ತದೆ ಆ ಬೆಳೆ ಬಂದರೆ ನಾವು ಬದುಕಬಹುದು ಹಾಗಾದರೆ ಸಸ್ಯಗಳ ಸೃಷ್ಟಿಗೆ ಯಾರು ಕಾರಣ ಆದರೂ ಯಜ್ಞನಾಮಕ ಪರಮಾತ್ಮನೇ ಯಜ್ಞ ಇದಕ್ಕೆ ಮತ್ತೆ ಬೇರೆ ಯಾವ ಹೊರಟಬೇಕಾಗಿಲ್ಲ ಭಗವದ್ಗೀತೆಯೇ ಹೇಳೋಣ ಶರಣ ಹೋಗಬಿಡೋಣ ಯಜ್ಞಾಭವ ಚರ್ಜನ್ಯೋ ಯಜ್ಞ ಕರ್ಮ ಸಮದ್ಭವ ಕರ್ಮ ಬ್ರಹ್ಮೋದ್ಭವಂ ಯಜ್ಞದಿಂದ ಮಳೆ ಮಳೆಯಿಂದ ಬೆಳೆಯಿಂದ ಬದುಕು ಹಾಗಾದರೆ ಯಜ್ಞನಾಮಕನಾದ ಪರಮಾತ್ಮ ಯಂಥವನಾದ ಯಜ್ಞದಿಂದ ಮಳೆ ಸುರಿಸಿ ಬೆಳೆಯನ್ನು ಹುಟ್ಟಿಸುವಂತವನಾದ ಸವಿತು ಸವಿತಾ ಅಂದ್ರೆ ಸೃಷ್ಟಿ ಮಾಡುವಂತ ಪರಮಾತ್ಮ ಈ ಯಜ್ಞ ಪರಮಾತ್ಮ ಎಂಥನು ಸವಿತಾ ಸೃಷ್ಟಿ ಮಾಡುವಂಥನು ಬೆಳೆಯನ್ನು ಹುಟ್ಟಿಸುವವನು ಬರೀ ಬೆಳೆಯನ್ನು ಹುಟ್ಟಿಸುವವನಲ್ಲ ಈಗ ಕೇಳಿದ್ರಿ ಬೆಳೆಯಲ್ಲಿಯೇ ಜೀವನೂ ಬಂದಿರ್ತಾನೆ ಆ ಜೀವನನ್ನ ಧಾನ್ಯದ ರೂಪದಲ್ಲಿ ತಂದೆ ತಿಂದೇ ತಾಯಿಯಲ್ಲಿ ಕಳಸ್ತಾನೆ ಹಾಗಾದರೆ ಬರೀ ಬೆಳೆಗಳನ್ನ ಮಾತ್ರ ಹುಟ್ಟಿಸುವನಲ್ಲ ಆ ಬೆಳೆಗಳ ಮುಖಾಂತರ ಜೀವರಾಶಿಗಳನ್ನೂ ಭೂಮಿಯಲ್ಲಿ ಸೃಷ್ಟಿಗೆ ತರಲಿಕ್ಕೆ ಮೂಲತಃ ಯಜ್ಞನಾಮಕ ಪರಮಾತ್ಮನೇ ಕಾರಣ ಆದ್ದರಿಂದ ಯಹ ಯಹ ಯಾವನು ಯಜ್ಞನಾಮಕನಾದವನೋ ತವಿತುರ್ದೇವಸ್ಥೆ ಅಂತಹ ಯಜ್ಞದ್ವಾರ ಸಸ್ಯಗಳನ್ನ ಜೀವರುಗಳನ್ನ ಸೃಷ್ಟಿ ಮಾಡತಕ್ಕಂತಹ ಭಗವಂತನ ವಿಷಯದಲ್ಲಿ ನಹ ಜಿಯ ಪ್ರಚೋದಯ ನಮ್ಮ ಬುದ್ಧಿಯನ್ನ ಪ್ರೇರಿಸು ಅಂತ ಪರಮಾತ್ಮನಲ್ಲಿ ನಾವು ಕೇಳಿಕೊಳ್ಳುತ್ತೆ